ವಿದ್ಯಾವೈಭವ ಈಗ ನಾನು ನನ್ನ ವಿದ್ಯೋಪಾಧ್ಯಾಯರುಗಳ ಸ್ಮರಣೆಗೆ ಹೊರಟಿದ್ದೇನೆ ಭಗವಂತನ ನನ್ನ ವಿಷಯದಲ್ಲಿ ಎಷ್ಟೋ ಅನುಗ್ರಹ ಮಾಡಿದ್ದಾನೆ ಎಷ್ಟೋ ಕೊರತೆಗಳನ್ನು ಕೊಟ್ಟಿದ್ದಾನೆ ಆ ಕೊರತೆಗಳಲ್ಲಿ ಈ ಪ್ರಕರಣಕ್ಕೆ ಸೇರಿದವು ಎರಡೂ ನನ್ನ ಗುರುಗಳು ಅಂತ ಪಂಡಿತರು ಇಂಥ ವಿದ್ವಾನ್ಮಣಿಗಳು ಎಂದು ಹೇಳಿ ಪ್ರಸಿದ್ಧ ಪುರುಷರ ಸಂಬಂಧವನ್ನು ಸೂಚಿಸಿ ಹೆಮ್ಮೆಪಟ್ಟುಕೊಳ್ಳುವ ಅವಕಾಶ ನನಗಿಲ್ಲ ನನ್ನ ಉಪಾಧ್ಯಾಯರು ನನ್ನ ಪಾಲಿಗೆ ಮಹನೀಯರಾಗಿದ್ದವರು ಲೋಕದ ದೃಷ್ಟಿಯಿಂದ ಅಪ್ರಸಿದ್ಧರು ಮಹಾ ಮಹೋಪಾಧ್ಯಾಯ ಡಿ ಲಿಟ್ ಮೊದಲಾದ ಬಿದಿರುದ್ಧಗಳನ್ನು ಪಡೆದವರಲ್ಲ ದೊಡ್ಡ ದೊಡ್ಡ ಸಭೆಗಳಲ್ಲಿ ಗರ್ಜಿಸಿದವರು ಅಲ್ಲ ಅವರು ಸಾಮಾನ್ಯರಲ್ಲಿ ಸಾಮಾನ್ಯರು ನನ್ನ ಸಹಪಾಠಿಗಳಲ್ಲಿ ಅಂತ ಪ್ರಸಿದ್ಧರಿದ್ದರು ಇಂಥ ಸಮತರಿದ್ದರು ಎಂದು ಹೇಳಿಕೊಳ್ಳುವ ಹಾಗೂ ಇಲ್ಲ ನನ್ನ ಜೊತೆಯಲ್ಲಿದ್ದವರೆಲ್ಲ ಸಾಮಾನ್ಯರಲ್ಲಿ ಅತಿಸಾಮಾನ್ಯ ಯಾರೂ ಮಹಾಪಂಡಿತ ಪಂಕ್ತಿಗೆ ಹತ್ತಲಿಲ್ಲ ಅಧಿಕಾರ ಪದವಿಗಳಿಗೆ ಹತ್ತಲಿಲ್ಲ ವಕೀಲರಾಗಿಯೋ ವೈದ್ಯರಾಗಿಯೋ ಪ ಪ್ರಖ್ಯಾತಿ ಪಡೆದವರಲ್ಲ ಸಹಪಾಠಿಗಳು ನನ್ನ ಸಹಪಾಠಿಗಳಲ್ಲಿ ಕೆಲವರ ಹೆಸರನ್ನು ಹೇಳುತ್ತೇನೆ ಅದರಿಂದಲೇ ಅವರ ಸ್ಥಾನಮಾನಗಳು ಎಷ್ಟರವೆಂಬುದನ್ನು ಎಂಬುದು ಸ್ಪಷ್ಟವಾದೀತು ಸುಣ್ಣ ಕಲ್ಲುನಾಗ ಅಗಸರಸುಬ್ಬ ವೆಂಕಟದಾಸರಿ ಮಗ ವೆಂಕಟಸ್ವಾಮಿ ಕಮ್ಮಾರ ಗುರುಪ್ಪಚಾರಿ ಸ್ಕೂಲು ಜವಾನ ಮಾದಯ್ಯನ ಮಗ ಮುನಿತಿಮ್ಮ ಬಣಜಿಗರ ಗುರುವಯ್ಯ ಇಂಥವರು ನನ್ನ ಸಹಪಾಠಿಗಳು ಅವರ ನಡುವೆ ಒಬ್ಬಿಬ್ಬರು ಸಂಸ್ಕೃತ ಮನೆಗಳವರು ಇದ್ದರು ಆದರೆ ಬಹುಭಾಗ ಹಳ್ಳಿಯ ಕಸುಬಿನವರ ಮನೆಗಳ ಹುಡುಗರು ಹೀಗಿರುವಾಗ ನನ್ನ ವಿದ್ಯಾಭ್ಯಾಸದ ಚರ್ಚೆಯಲ್ಲಿ ವಿದ್ವಾಂಸರನ್ನು ಸಂತೋಷಪಡಿಸಬಹುದಾದ ಸಂಗತಿ ತೀರಾ ಅಪರೂಪ ಹೀಗಿದರೂ ಒಂದು ಜೋರು ಹೋಗಿಲ್ಲ ನಮ್ಮಂತ ಅಪಕ್ವಗಳಿಗೂ ಲೋಕದಲ್ಲಿ ಒಂದು ಸ್ಥಾನ ಉಂಟೆಂದು ಆ ನಮಗೆ ಬದುಕುವುದಕ್ಕೆ ಹಕ್ಕುಂಟು ಎಂಬ ನಂಬಿಕೆ ನನ್ನಲ್ಲಿ ಅಳಿಸಿ ಹೋಗಿಲ್ಲ ಆ ಈ ಬರವಣಿಗೆ ಕೊರತೆ ಮೇಲೆ ನಾನು ಕೊರತೆ ಎಂದು ಹೇಳಿದ್ದು ಮನಸ್ಸಿನಿಂದ ನಾಟಕಕ್ಕಾಗಿ ಅಲ್ಲ ಚಿಕ್ಕ ವಯಸ್ಸಿನಲ್ಲಿ ನಾನು ಅಪಾಪೋಲಿಯಾಗಿದ್ದರೂ ವಿಶೇಷಗೆ ವಿದ್ಯೆ ದೊಡ್ಡ ವಸ್ತು ಎಂಬುದನ್ನು ಕಲಿತುಕೊಂಡಿದ್ದೇನೆ ಐವತ್ತು ವರ್ಷಗಳ ಹಿಂದೆ ಈ ಬುದ್ಧಿ ಬಂದಿದ್ದರೆ ಬಹುಶಃ ನಾನು ದೊಡ್ಡ ವಿದ್ವಾಂಸರ ಆಶಯ ಸಂಪಾದಿಸಿ ಒಂದೆರಡು ಶಾಸ್ತ್ರಗಳನ್ನು ತಕ್ಕಮಟ್ಟಿಗಾದರೂ ಸ್ವಾಧೀನಪಡಿಸಿಕೊಳ್ಳಬಹುದಾಗಿತ್ತು ಏನು ದೊಡ್ಡವರಿಂದ ಶಾಸ್ತ್ರ ಸಂಸ್ಕಾರ ಪಡೆಯಲಿಲ್ಲವಲ್ಲ ಮೇಧಾವಿಗಳ ಸಂಪರ್ಕ ಆಗಲಿಲ್ಲವಲ್ಲ ಎಂಬ ಅಳುಕು ಅಳುಕು ಗೋಳು ನನ್ನ ಆಳವಾಗಿ ನಿಂತಿವೆ ದೊಡ್ಡ ಗುರುವಿನಲ್ಲಿ ಓದಿದೆ ಎಂದು ಹೇಳಿಕೊಂಡು ಹೆಮ್ಮೆ ಪಡುವುದು ಪದೇ ಪದೇ ಸ್ಮರಿಸಿ ಕೈ ದೊಡ್ಡ ಭಾಗ್ಯ ದೇವರು ಅದನ್ನು ನನಗೆ ಕೊಡಲಿಲ್ಲ ಪೂರ್ವಕಾಲದಲ್ಲಿ ಅಕ್ಷರಾಭ್ಯಾಸವೆಂಬ ಒಂದು ಸಂಸ್ಕಾರವಾಗುವುದಕ್ಕೆ ಮೊದಲು ಹುಡುಗನ ಕೈಯಿಂದ ಒಂದಕ್ಷರವನ್ನು ಬರೆಯಿಸುತ್ತಿರಲಿಲ್ಲ ಅದು ಹುಡುಗನಿಗೆ ಮಂಗಳಕರವಾದದ್ದೆಂದು ಅದರಿಂದ ಪ್ರಾರಂಭವಾದ ವಿದ್ಯಾಭ್ಯಾಸ ಸಾಂಗವಾಗಿ ನಿರ್ವಿಘ್ನವಾಗಿ ನಡೆದಿತ್ತೆಂದು ಆಗಿನ ಜನರ ನಂಬಿಕೆ ಅಕ್ಷರಾಭ್ಯಾಸ ಅಕ್ಷರಾಭ್ಯಾಸದ ಪ್ರಾರಂಭ ದಿನವೆಂದರೆ ಅದು ನಮ್ಮ ಮನೆಗೆಲ್ಲ ಒಂದು ಹಬ್ಬ ಆ ದಿನವನ್ನು ಜೋಡಿಸಲು ಗೊತ್ತು ಮಾಡುವರು ಅಂದು ವಿದ್ಯಾರ್ಥಿಗೆ ಸ್ನಾನ ಮಾಡಿಸಿ ಒಗೆದ ಬಟ್ಟೆಯನ್ನು ಅವನ ಮನಸ್ಸು ಸುಮಾರು ಐದು ವರ್ಷ ಅವನ ವಯಸ್ಸು ಸುಮಾರು ಐದು ವರ್ಷ ಅವನ ಹಣೆಗೆ ಚಂದನವನ್ನು ತಿಲಕವನ್ನೋ ಇಡುವರು ಅವನು ಸಿದ್ಧವಾದ ಬಳಿಕ ಅವನಿಂದ ಪೂಜೆ ಸರಸ್ವತಿಯ ಪಟ ಅಥವಾ ಯಾವುದಾದರೂ ದೇವಿಯ ಚಿತ್ರಪಟ ಅಥವಾ ವಿಗ್ರಹ ವಿಘ್ನೇಶ್ವರ ಪಟ ಅಥವಾ ಪಿಳ್ಳಾರಿ ಒಂದೆರಡು ಪುಸ್ತಕ ಮಸಿಕುಡಿಕೆ ಲೇಕನಿ ಸ್ಲೇಟು ಹಳಗೆ ಬಳಪ್ಪ ಇವು ಪೂಜಾ ವಸ್ತುಗಳು ಗಂಧ ಪುಷ್ಪ ಅರಿಶಿನ ಕುಂಕುಮ ದೂಪ ದೀಪಾದಿಗಳಿಂದ ಸರಸ್ವತಿ ಪೂಜೆ ಬಾಲಕನ ತಂದೆ ಅಥವಾ ಅಜ್ಜ ಸಹಕರಿಸುವರು ಪುರೋಹಿತರು ಮಂತ್ರ ಹೇಳಿ ಪೂಜೆ ಮಾಡಿಸಿ ಆಶೀರ್ವದಿಸುವರು ವಿದ್ಯಾರ್ಥಿಯ ಜೊತೆಯ ಹುಡುಗರಿಗೆ ಕುರಿ ಕೊಬ್ಬರಿ ಬೆಲ್ಲ ಹಂಚುವರು ಆಗ ಪುರೋಹಿತರು ಮುಖ್ಯವಾಗಿ ಹೇಳಿಕೊಳ್ಳುತ್ತಿದ್ದ ವಾಕ್ಯ ಇದು ಸರಸ್ವತಿ ನಮಸ್ತೂ ವರದೇ ಕಾಮರೂಪಿಣಿ ವಿದ್ಯಾರಂಭ ಕರಿಶ್ಯಾಮಿ ಸಿದ್ದಿರ್ ಭವತುಮೇಸದ ಈ ಸ್ತೋತ್ರವಾಕ್ಯವನ್ನು ಬಾಲಕನ ಬಾಯಿಂದ ಹೇಳಿಸಿದ ಬಳಿಕ ಅವನ ಕೈಯಿಂದ ಹಲಗೆಯ ಮೇಲೆ ಒಂದು ಪಂಕ್ತಿ ಬರೆಸುವುದು ಶ್ರೀ ಗಣೇಶಾಯ ನಮಃ ಎಂದೋ ಶ್ರೀ ಶಾರದಾಯ ನಮಃ ಎಂದೋ ಓಂ ನಮ ಶಿವಾಯ ಎಂದೋ ಓಂ ನಮ ಶಿವಾಯ ಸಿದ್ದಂ ನಮಃ ಎಂದೋ ಬಸುವರು ಹೀಗೆಯೇ ಪ್ರಾರಂಭವಾದ ದಿನ ವಿದ್ಯಾರ್ಥಿಯಿಂದ ಬರೆಸಿದ ಪಂಕ್ತಿಯ ಮೊದಲಿನಲ್ಲಿ ಓಂ ನಮಃ ಎಂಬ ಮಾತು ಇರುತ್ತಿದ್ದುದರಿಂದ ಈ ಸಂಸ್ಕಾರಕ್ಕೆ ಓನಾಮ ನಾಮ ಪಾಠ ಓ ನಾಮ ಎಂದು ಹೆಸರಾಯಿತು ಇಂಗ್ಲಿಷ್ನಲ್ಲಿ ಎಬಿಸಿ ತರಗತಿ ಎಂದ ಹಾಗೆ ಕನ್ನಡದಲ್ಲಿ ಓನಾಮದ ನಾಮದ ತರಗತಿ ಎಂಬುದು ಬಾಲಪಾಠಕ್ಕೆ ಹೆಸರು ಯಾವುದು ಬಾಲಪಾಠದ ಪ್ರಾರಂಭ ವಾಕ್ಯವೋ ಅದೇ ಜ್ಞಾನ ಪಾಠದ ಸಮಾಪ್ತಿ ವಾಕ್ಯ ಮಹಾಜ್ಞಾನಿಗಳು ಅಂತ್ಯದಲ್ಲಿ ಹೇಳುವುದು ಓಂ ನಹ ನಮಃ ಎಂಬುದನ್ನೇ ಯಾವುದೋ ಆದಿಯೋ ಅದೇ ಅಂತ್ಯ ಪುಟ್ಟಪ್ಪನವರು ನನಗೆ ಈ ಸಂಸ್ಕಾರವನ್ನು ಮಾಡಿಸಿದ್ದರೆಂದು ನನ್ನ ಹಿರಿಯರು ಹೇಳುತ್ತಿದ್ದುದು ನನಗೆ ಜ್ಞಾಪಕವಿದೆ ಸಂಸ್ಕಾರದಲ್ಲಿ ಸೇರಿದ್ದವರು ನನ್ನ ತಂದೆ ಮತ್ತು ನನ್ನ ಕುಲಗುರುಗಳ ಗಳೂ ವೇದಮೂರ್ತಿ ವೆಂಕಟರಾಮ ಭಟರು ಅವರ ಧ್ರುವಾಯ ಕ್ರಮವಾಗಿ ದಿನದಿನವೂ ನನಗೆ ಪಾಠ ಹೇಳಿ ಅಕ್ಷರ ಕಲಿಸಿದ್ದವರು ಪುಟ್ಟಪ್ಪನೆಂಬುವರು ಪುಟ್ಟಪ್ಪನವರು ಮುಳಬಾಗಿಲಿಗೆ ಸಮೀಪದಲ್ಲಿದ್ದ ಯಾವುದೋ ಹಳ್ಳಿಯಲ್ಲಿ ಸ್ಕೂಲು ಮೇಷ್ಠರು ಅವರು ಪ್ರಥಮ ಶಾಖಿಯವರು ಅವರಲ್ಲಿ ನನ್ನ ಅಜೆಂಡರಿಗೆ ತುಂಬಾ ಗೌರವ ಪುಟ್ಟಪ್ಪನವರು ಎರಡು ತಿಂಗಳಿ ಗೊಂದಾವರ್ತಿ ಮುಳುಬಾಗಿಲಿಗೆ ಬರ್ತಿದ್ದರು ಆಗ ತಪ್ಪದೆ ನಮ್ಮ ಮನೆಗೆ ಬರುವರು ಅವರು ಬಂದ ದಿನ ಮನೆಯಲ್ಲಿ ಏನಾದರೂ ಒಂದು ಭಕ್ಷ್ಯ ಮಾಡಿಸುವರು ಪುಟ್ಟಪ್ಪನವರು ಅದನ್ನು ಸೇವಿಸಬೇಕು ತಾಂಬೂಲು ಹಾಕಿಕೊಳ್ಳಬೇಕು ಯೋಗಕ್ಷೇಮ ಮಾತನಾಡಬೇಕು ಅವರಿಗೆ ನಾನು ಕಾಲು ನಮಸ್ಕಾರ ಮಾಡಬೇಕು ಇದು ಬಹುಕಾಲ ನಡೆಯಿತು ವಾಸ್ತವವಾಗಿ ಪುಟ್ಟಪ್ಪನವರ ಸ್ಕೂಲಿನಲ್ಲಿ ನಾನು ಓದಿದವನಲ್ಲ ಅವರು ನನಗೆ ಅಕ್ಷರ ಪರಿಚಯ ಮಾಡಿಸಿದರೆ ಹೊರತು ಹೆಚ್ಚಿನ ವಿದ್ಯೆಯನ್ನೇನು ಕೊಡಲು ಅವಕಾಶವಾಗಲಿಲ್ಲ ಅವರು ಕೊಟ್ಟ ವಿದ್ಯೆ ಸ್ವಲ್ಪವಾದರೂ ಅವರ ವಿನಯ ಸೌಜನ್ಯಗಳಿಗಾಗಿ ಎಲ್ಲರಿಗೂ ಅವರಲ್ಲಿ ಗೌರವ ಕುರ್ರಾಯ ಪುಟ್ಟಕನವರ ತಮ್ಮ ಶ್ರೀನಿವಾಸರಾಯರೆಂಬವರ ಪರಿಚಯ ನನಗೆ ಇನ್ನೂ ಕೊಂಚೂ ಹೆಚ್ಚಾಗಿ ದೊರೆಯಿತು ಈ ಶ್ರೀನಿವಾಸ ನನ್ನ ಗುರುಗಳಾದ ಚಂದ್ರಶೇಖರ ಶಾಸಿಗಳಲ್ಲಿ ಶಿಷ್ಯರಾಗಿದ್ದರು ನಾನು ಮೂರು ನಾಲ್ಕನೆಯ ಕ್ಲಾಸ್ನಲ್ಲಿದ್ದಾಗ ಶ್ರೀನಿವಾಸ ರಾಯರು ಐದನೆಯ ಕ್ಲಾಸ್ನಲ್ಲಿದ್ದರು ಇವರಿಗೆ ಶಾಸಕಿಗಳವರು ಕುರ್ರಾಯ ಎಂದು ಹೆಸರಿಟ್ಟಿದ್ದರು ಊರಿನ ಎಲ್ಲರೂ ಆತನನ್ನು ಎಂದೇ ಕರೆಯುತ್ತಿದ್ದರು ಕುರ್ರಾಯ ಎಂಬುದು ಕುರುರಾಯ ಎಂಬುದರ ರೂಪಾಂತರ ಕುಮಾರವ್ಯಾಸ ಭಾರತದ ಕೆಲವು ಪದ್ಯಗಳು ಅವಶ್ಯ ಲೋವರ್ ಸೆಕೆಂಡರಿ ಪಠ್ಯ ಪುಸ್ತಕದಲ್ಲಿ ಆ ಪದ್ಯಗಳು ಎಂದ ಕುರುರಾಯ ಕುರುರಾಯ ಕೆಳೆಂದ ಎಂದು ಮುಗಿಯುತ್ತಿದವು. ಆ ಪಂಕ್ತಿಗಳನ್ನು ಓದುವಾಗ ನಮ್ಮ ಶ್ರೀನಿವಾಸ ಎರಡು ರಾಗಗಳನ್ನು ಒಂದು ಮಾಡಿ ಓದಿದರು ಹೆಡ್ ಮಾಸ್ಟರು ಅದನ್ನೇ ಹಿಡಿದು ಆತನಿಗೆ ಅಂಕಿತ ಮಾಡಿಬಿಟ್ಟರು ಹಾಗೆ ಬಂದುದು ಕುರುರಾಯ ಎಂಬ ಅಡಹಸರು ಕಾಲಕ್ರಮದಲ್ಲಿ ಶ್ರೀನಿವಾಸ ಸ್ಕೂಲ್ ಮೇಸ್ಟರ್ ಆದರು ಅದರ ಜೊತೆಗೆ ಆಗ ಅಪ್ಪರ್ ಸೆಕೆಂಡರಿ ಪರೀಕ್ಷೆಯನ್ನು ಪಾಸ್ ಮಾಡಿದರು ಹೀಗೆ ಅವರು ಅಪ್ಪರ್ ಸೆಕೆಂಡರಿ ವಿದ್ಯಾರ್ಥಿಯಾಗಿದ್ದಾಗ ಅವರಿಗೆ ಸಹಪಾಠಿಗಳಾಗಿದ್ದವರು ಅತ್ತಿಕುಂಟೆ ಸುಬರಾಯರು ಶ್ರೀನಿವಾಸಪುರದ ಶೇಷಪ್ಪನವರು ಇವರು ಉತ್ತರೋತ್ತರ ಸ್ಕೂಲ್ ಮೇಸ್ಟರುಗಳಾದರೂ ಇವರ ವಿಷಯ ಬೇರೆ ಕಡೆ ತೆಲುಗು ಸಾಹಿತ್ಯ ನನ್ನ ತಂದೆ ಸೋದರ ಮಾವ ಆ ಇವರನ್ನು ಕುರಿತು ಇಲ್ಲಿ ಪ್ರಸ್ತಾಪಿಸುವ ಉದ್ದೇಶವಿಲ್ಲ ಆದರೆ ನನ್ನ ವಿದ್ಯಾಭ್ಯಾಸದ ಸ್ವರೂಪವನ್ನು ತಿಳಿಸುವ ಒಂದು ಸಂಗತಿಯನ್ನು ಹೇಳಬೇಕೆನಿಸುತ್ತದೆ ಈ ಸಂಗತಿಯಲ್ಲಿ ಮುಖ್ಯವಸ್ತು ನನ್ನ ಸೋದರಮಾವ ಆತ ತೆಲುಗು ಸ್ಕೂಲಿನಲ್ಲಿ ಉಪಾಧ್ಯಾಯರು ವೈಮರಿ ತರಗತಿಗೆ ಆದರೆ ಅವರಿಗೆ ತೆಲುಗಿನ ಸಾಹಿತ್ಯ ಸಕ ಚಕಮಟಿಗೆ ಪರಿಚಯವಿತ್ತೆಂದು ನನಗನಿಸುತ್ತದೆ ಅವರು ಪದ್ಯಗಳನ್ನು ಹಾಡುಗಳನ್ನು ಹೇಳುತ್ತಿದ್ದ ಅವೆಲ್ಲ ತೆಲುಗಿನವು ಆತ ಒಂದು ಪ್ರಹ್ಲಾದ ನಾಟಕವನ್ನು ಮೊದಲಿನಿಂದಲೂ ಕಡೆಯವರೆಗೂ ಹೇಳುತ್ತಿದ್ದರು ಅದನ್ನು ಕೇಳಿದ ಜ್ಞಾಪಕ ನನಗೆ ಚೆನ್ನಾಗಿದೆ ದೂತುಡು ವಚ್ಚೇನು ಕಂಚುಕಿ ಇಟ್ಲನಿಯೇ ಮದಲಾದ ರಂಗಸ್ಥಳದ ಸಂಕೇತಗಳನ್ನು ಹೇಳುತ್ತಿದ್ದರು ಅನೇಕ ಶತಕಗಳನ್ನು ಹೇಳುವರು ಸುಮತಿ ಶತಕ ಮೊದಲಾದ ಪದ್ಯಗಳನ್ನು ಹೇಳುವರು ಅದರಲ್ಲಿ ಒಂದು ಏರಕುಮಿ ಕಸುಗಾಯಲ ದೋರಕುಮಿ ಬಂಧು ಜನುಲ ಪಾರಕುಮಿ ರಣಮಂಧುನ ಮೀರಕುಮಿ ಕುರುವಲಾಗ್ನ ಮೇದಿರ ಅವನ ಕಂಠಧ್ವನಿ ನನ್ನ ಕಿವಿಗೆ ಹಿಂಪೆಂದು ತೋರುತ್ತಿತ್ತು ನಾನು ಅವರಿಗೆ ಅತ್ಯಂತ ಪ್ರಿಯನಾದವನು ಯಾವಾಗಲೂ ನನ್ನನ್ನು ಹತ್ತಿರದಲ್ಲಿಯೇ ಇರಿಸಿಕೊಂಡಿರುವರು. ಕೊಂಡಿರುವರು ಎತ್ತಿಕೊಂಡು ತಿರುಗಾಡುವ ತಿರುಗಾಡುವರು ನಮ್ಮ ಮನೆಗೆ ಎಂಟು ಹತ್ತು ಗಜ ದೂರ ಆದ್ದರಿಂದ ಬೆಳಿಗ್ಗೆ ಮಧ್ಯಾಹ್ನ ನನ್ನನ್ನು ಎತ್ತಿಕೊಂಡು ಸ್ಕೂಲಿಗೆ ಹೋಗುವರು ಗಜುವದ ಟೋಪಿ ಅಲ್ಲಿ ನಮ್ಮ ತರಗತಿಗೆ ಬೆಂಚು ಮೇಜುಗಳಿರಲಿಲ್ಲ ಬಾಲಕರೆಲ್ಲಾ ನೆಲದ ಮೇಲೆ ಸಾಲ ಕುಳಿತು ನಮ್ಮ ಮುಂದೂಗಡೆ ಮರಳನ್ನು ಹರವಿ ಅದರಲ್ಲಿ ಅಕ್ಷರ ಬರೆಯುತ್ತಿದ್ದೆವು ಮರಳಿನಲ್ಲಿ ಉಜ್ಜಿ ಉಜ್ಜಿ ಸವೆದು ಭಯದಿಂದ ಕೆಲ ಹುಡುಗರು ಗಜ್ಜುಗದ ಕಾಯನ್ನು ನಡೆದು ಅದರ ಚಿಪುಗಳನ್ನು ಬೆಳಿ ಬೆರಳಿಗೆ ಟೋಪಿ ಮಾಡಿಕೊಂಡು ಅಕ್ಷರ ತಿದ್ದುವರು ಆದರೆ ಈ ನಾಜಕ್ಕೂ ಯಾರಿಗೂ ಬಹುಕಾಲ ನಡೆಯುತ್ತಿರಲಿಲ್ಲ ಎರಡು ಮೂರು ದಿನಗಳೊಳಗಾಗಿ ಗಜ್ಜುಗದ ಟೋಪಿಗಾಗಿ ಜಗಳ ಹುಟ್ಟುವುದು ಟೋಪಿ ಒಡೆದು ಹೋಗುವುದು ಉಪಾಧ್ಯಾಯದಿಂದ ಒಂದಿಷ್ಟು ಚೀಮಾರಿಯಾಗಿ ಜಗಳ ಮರೆತು ಹೋಗುವುದು ಆ ಕಾಲದಲ್ಲಿ ಫೌಂಟೇನ್ ಪೆನ್ ಪೇನಾಗ್ಯಾಳಿರಲಿಲ್ಲ ಕಾಗದ ಪೇನಾ ಇವೇ ಬಳಕೆಗೆ ಬಂದಿರಲಿಲ್ಲ ಸೇಟು ಬಳಪ ಕೂಡ ಅಪರೂಪ ನಾನು ಕಲಿತಿದ್ದನು ನೆಲದ ಮೇಲೆ ಮರಳಿನಲ್ಲಿ ತಿದ್ದಿಕಲಿತವನು ಇಷ್ಟು ಬರಹದ ವಿಷಯ ಕಾಗುಣಿತ ಇನ್ನು ಕಾಗುಣಿತದ ವಿಷಯ ಕಾಗುಣಿತವನ್ನು ಬಾಯಿಪಾಠದಿಂದಲೇ ಕಲಿಯಬೇಕು ಸಂಜೆ ನಾಲ್ಕು ಗಂಟೆಗೆ ನಮ್ಮ ಕ್ಲಾಸ್ನ ಹುಡುಗರೆಲ್ಲ ಎದ್ದು ನಿಲ್ಲಬೇಕು ನಮ್ಮ ಪೈಕಿ ಯಾರೋ ಒಬ್ಬರನ್ನು ನಾಯಕನನ್ನಾಗಿಯೂ ಆತ ಹೇಳಿದಂತೆ ನಾವು ಅನೌಚ್ಚಾರಣೆ ಮಾಡತಕ್ಕದು ಪಾಠ ಹೀಗೆ ಕಕ್ಕೆ ತಲೆಕೊಟ್ಟುಕೊಟ್ಟರೆ ಕಕ್ಕೆ ದೀರ್ಘ ಕೊಟ್ಟರೆ ಕಕ್ಕೆ ಗುಡಿಸು ಕೊಟ್ಟರೆ ಕಿ ಕಕ್ಕೆ ಗುಡಿಸನ್ ದೀರ್ಘ ಕೊಟ್ಟರೆ ಕಿ ಕಕ್ಕೆ ಏತ್ವಾ ಕೊಟ್ಟರೆ ಕೆ ಏತನ್ ದೀರ್ಘ ಕೊಟ್ಟರೆ ಕೆ ಇದರಂತೆ ಕ್ಷಕಾರದವರೆಗೂ ಬಾಯಿಪಾಠ ಅನಂತರ ಸಂಯುಕ್ತಾಕ್ಷರಗಳು ಅದಾದ ಮಗಿ ಮಗಿ ಈ ಮಗಿಯು ನನಗೆ ಕೊಂಚ ತಲೆನೋವಿನ ಪ್ರಸಂಗ ಒಂದೊಂದ ಒಂದೊಂದಲ ಒಂದರಿಂದ ಹತ್ತೊಂದಲವರೆಗೂ ಹಾಗೂ ಹೀಗೂ ನಿರ್ವಾಹ ಮಾಡುತ್ತಿದೆ ಹನ್ನೆರಡರೊಂದರಿಂದ ಮುಂದಕ್ಕೆ ಎಲ್ಲಾ ಪದೇ ಪದೇ ತಪ್ಪುಗಳು ಆದರೆ ಔಪಾಧ್ಯಾಯಗಳು ಸುಲಭವಾಗಿ ಕ್ಷಮಿಸುತ್ತಿದ್ದವರಲ್ಲ ಹನ್ನೆರಡೊಂದಲ ಹನ್ನೆರಡು ಹನ್ನೆರಡು ಹತ್ತಲ ನೂರಿಪ್ಪತ್ತು ಇಷ್ಟಾದ ಮೇಲೆ ಪ್ರತಿಲೋಮ ಹನ್ನೆರಡು ಹತ್ತಲ ನೂರಿಪ್ಪತ್ತು ಹನ್ನೆರಡು ಒಂಬತ್ತು ಲಾ ನೂರೆಂಟು ಹನ್ನೆರಡು ಎಂಟಲ ಹೀಗೆ ತೊಂಬತ್ತು ಹತ್ತೊಂಬತ್ತು ಹತ್ತಲ ನೂರ ರವರೆಗೆ ಅಲ್ಲಿಂದ ಹತ್ತೊಂಬತ್ತೊಂದಲವರೆಗೆ ಬಾಯಿ ಪಾಠ ಮಾಡಿ ಹೇಳಿ ಇದಾದ ಮೇಲೆ ವಾರಗಳು ತಿಂಗಳು ಋತುಗಳು ಪ್ರಭಾವಾದಿ ಅರವತ್ತು ಸಂವತ್ಸರಗಳು ಇದು ಪಾಠವಾಗುತ್ತಿತ್ತು ಇದನ್ನು ನಾನು ಇಲ್ಲಿ ಹೇಗೆ ಹೇಳುತ್ತಿದ್ದೇನೆಂದರೆ ಅದು ಬಹು ಒಳ್ಳೆಯ ಪದ್ದತಿ ಎಂದು ಈಗ ನನಗೆ ನಂಬಿಕೆ ಬಂದಿದೆ ಈಗಿನ ಪಾಠಕ್ರಮದಲ್ಲಿ ಆ ಪದ್ದತಿ ಉಂಟೋ ಇಲ್ಲವೋ ನನಗೆ ತಿಳಿಯದು ಈಚಿನ ಒಂದು ಘಟನೆ ಒಂದು ಅನುಭವ ನನ್ನ ನೆನಪಿನಲ್ಲಿದೆ ಐದಾರು ವರ್ಷಗಳ ಹಿಂದೆ ಒಂದು ಭಾನುವಾರ ಬೆಳಿಗ್ಗೆ ನಾನು ಗೋಕಲೆ ಸಂಸ್ಥೆಗೆ ಹೋಗುತ್ತಿದ್ದೆ ಅಲ್ಲಿ ಅಂದು ನಡೆಯಬೇಕಾಗಿದ್ದ ಗ್ರಂಥ ವ್ಯಾಸಂಗಕ್ಕಾಗಿ ಗಂಟೆ ಸುಮಾರು ಎಂಟೂವರೆ ಇರಬಹುದು ಆಚಾರ್ಯ ಪಾಠಶಾಲೆಯ ದಕ್ಷಿಣ ಪಕ್ಕದ ರಸ್ತೆಯಲ್ಲಿ ಹೋಗುತ್ತಿದ್ದೆ ಅಲ್ಲಿಗೆ ಒಬ್ಬ ಬೈಸಿಕಲಿನ ಮೇಲೆ ಅವಸರವಸರವಾಗಿ ಬಂದಿಳಿದು ಈಸ್ಟ್ ಎಲ್ಲಿ ಸಾರ್ ಎಂದು ಕೇಳಿದ ಆತನ ವಯಸ್ಸು ಹದಿನಾರು ಹದಿನೆಂಟು ಇರಬಹುದು ತಲೆಯಲ್ಲಿ ಕ್ರಾಫು ಕೈಯಲ್ಲಿ ರುಸ್ಟ್ ಅಚ್ಚು ಟಾಕಿಗಾಗಿ ಉಡುಪು ಒಂದೆರಡು ಇಂಗ್ಲಿಷ್ ಮಾತನ್ನು ಆತ ಈಸ್ಟ್ ಎಂದ ಕೂಡಲೇ ನನಗೆ ಕೊಂಚ ಭ್ರಾಂತಿಯಾಯಿತು ಎಂಟೂವರೆ ಗಂಟೆಗೆ ಸೂರ್ಯ ಪ್ರಕಾಶ ಪ್ರತ್ಯಕ್ಷವಾಗಿರುತ್ತದೆ ಆದ್ದರಿಂದ ಪ್ರಶ್ನೆ ದಿಕ್ಕನ ಕುರಿತು ಇರಲಾರದು ಬೇರೆ ಯಾವ ವಿಷಯಕ್ಕೂ ಈತನು ಈಸ್ಟ್ ಎನ್ನುತ್ತಿದ್ದಾನೆ ಈಸ್ಟ್ ಎಂಬ ಮಾತಿಗೆ ಹುದುಗು ಎಂದರ್ಥ ದೋಸೆ ಹಿಟ್ಟು ಮೊದಲಾದ ಪಂಡಗಳಿಗೆ ಹಿಟ್ಟನ್ನು ಉಬ್ಬಿಸುವುದಕ್ಕಾಗಿ ಒಂದು ಉಪ್ಪಿನ ಸಂಬಂಧದ ಪುಡಿಯನ್ನು ಹಾಕುತ್ತಾರೆ ಅದಕ್ಕೆ ಈಸ್ಟ್ ಎಂದು ಹೆಸರುಂಟು ಹೀಗೆ ನಾನು ತರ್ಕ ಮಾಡಿಕೊಂಡು ಆತನನ್ನು ಕೇಳಿದೆ ಈಸ್ಟ್ ಎಂದರೆ ಏನು ನಿಮ್ಮ ಅಭಿಪ್ರಾಯ ಆತನಿಗೆ ಪೂರ್ವ ಎಂದು ಹೇಳಲು ತೋರಲಿಲ್ಲ ತಬ್ಬಿಬಾದ ಅಷ್ಟರಲ್ಲಿ ಆತನ ಅಣ್ಣ ಇರಬಹುದು ಸುಮಾರು ಇಪ್ಪತ್ತೈದು ವರ್ಷದವನು ನಾಗರಿಕತೆಯ ಅಲಂಕಾರಗಳನ್ನು ಧರಿಸಿ ಬೈಸಿಕಲಿನ ಮೇಲೆ ಬಂದಿಳಿದು ಅದೇ ಪ್ರಶ್ನೆ ಹಾಕಿದ ನಾನು ಮತ್ತೆ ಕೇಳಿದೆ ಈಸ್ಟ್ ಎಂದರೆ ಏನಪ್ಪಾ ಈಸ್ಟ್ ಆಂಜನೇಯ ಸ್ಟ್ರೀಟ್ ಸರ್ ನಿಮಗೆ ಬೇಕಾದದ್ದು ದಿಕ್ಕೇ ತಲೆಯ ಮೇಲೆ ನೋಡಿ ಅಲ್ಲಿಗೂ ಆತನಿಗೆ ತಿಳಿಯಲಿಲ್ಲ ನಾನು ನೋಡಿ ಸೂರ್ಯ ಹುಟ್ಟಿ ಮೇಲಕ್ಕೆ ಬರುತ್ತಿದ್ದಾನೆ ಸೂರ್ಯ ಹುಟ್ಟುವುದಕ್ಕೆ ಇಸ್ಟ್ ಅದೇ ಪೂರ್ವ ಅಲ್ಲಿಂದ ನಾನು ಮುಂದಕ್ಕೆ ನಡೆದು ಗೋಕಲೆ ಸಂಸ್ಥೆಯ ಕಟ್ಟಡವನ್ನು ಸೇರಿ ಅಲ್ಲಿ ಸೇರಿದ ಎಂಟು ಹತ್ತು ಮಂದಿ ವ್ಯಾಸಂಗ ಸದಸ್ಯರಲ್ಲಿ ನನ್ನ ಅನುಭವವನ್ನು ಹೇಳಿದೆ ಅವರೊಬ್ಬಾತ ಎಂಎ ಬಿಎಲ್ ಆಗಿ ವಕೀಲಿ ನಡೆಸುತ್ತಿದ್ದ ಸ್ನೇಹಿತಾ ಹೇಳಿದ ಆತ ಇದೇನು ಸಾರ ಆಶ್ಚರ್ಯ ನಮ್ಮ ಅಡ್ವೊಕೇಟುಗಳಲ್ಲಿ ಇಂಥವರು ಎಷ್ಟೋ ಜನ ಇದ್ದಾರೆ ನಾನು ಆಶ್ಚರ್ಯದಿಂದ ಹಾಗುಂಟೆ ಆತ ನಾಳೆ ಹನ್ನೆರಡು ಗಂಟೆ ಹೊತ್ತಿಗೆ ನೀವು ಕೋರ್ಟಿನ ಹತ್ತಿರ ಬನ್ನಿ ನಾನು ನಾಲ್ಕು ಮಂದಿ ಇಂಥವರನ್ನು ತೋರಿಸುತ್ತೇನೆ ಇದು ನವನಾಗರಿಕತೆಯ ಒಂದು ಲಕ್ಷಣ ನನ್ನ ಪಾಠಶ್ರದ್ದೆ ನನ್ನ ಸೋದರ ಮಾವಂದಿರು ಈ ಮೇಲಿನ ಎಲ್ಲ ಪಾಠಗಳಿಗೂ ನನ್ನನ್ನು ತಯಾರು ಮಾಡಿದರು ಅದರ ವಿಶೇಷಾಂಶ ಲೆಕ್ಕದ್ದು ಅದರ ವಿಚಕ್ಷಣೆ ಹೀಗೆ ನಮ್ಮ ಮನೆಯಲ್ಲಿ ನಡುಮನೆಯ ಒಂದು ಕತ್ತಲೆ ಮೂಲೆಯಲ್ಲಿ ಅವರು ಕುಳಿತು ನನ್ನನ್ನು ಹತ್ತಿರ ಕುಡಿಸಿಕೊಳ್ಳುವರು ನನ್ನ ಅಜ್ಜಿ ಏನಾದರೂ ತಿಂಡಿ ಕೋಡುಬಳೆ ಚಕ್ಕುಲಿ ಇತ್ಯಾದಿ ಹವಣಿಸುವರು ನನ್ನ ಮಾವ ಗಟ್ಟಿಯಾದ ಧ್ವನಿಯಲ್ಲಿ ಹದಿನೆಂಟಾರಲ ಎಷ್ಟು ಎಂದು ಕೇಳುವರು ವರುಕ್ಷಣವೇ ಮಲೋದನಿಯಲ್ಲಿ ನನ್ನ ಕಿವಿಯಲ್ಲಿ ನೂರೆಂಟು ಎಂದು ಉಸಿರುವರು ನಾನು ಗಟ್ಟಿಯಾಗಿ ನೂರೆಂಟು ಎಂದು ಕೂಗುವೆ ಆಗ ಒಂದು ಚೋರು ಕೋಡುಬಳೆ ಬಾಯಿಗೆ ಇದರ ಅಂತರಂಗವನ್ನು ಕೇಳಬೇಕು ನನಗೆ ಹದಿನೆಂಟಾರಲ ಎಷ್ಟೆಂದು ಗೊತ್ತಿಲ್ಲವೆಂದು ನನ್ನ ಮಾವನಿಗೆ ಗೊತ್ತು ನನ್ನ ಬಾಯಿಯಿಂದ ತಪ್ಪು ಹೊರಟರೆ ಅದು ನನ್ನ ತಂದೆಯವರಿಗೆ ಕಿವಿಗೆ ಬಿದ್ದಿತು ಆಗ ನನಗೆ ದಡ್ಡು ಬುಡ್ಡು ದಾಸಯ್ಯ ಆದಿತ್ತು ನಾನು ಪೆಟ್ಟು ತಿಂದ ನನ್ನ ಮಾವನಿಗೂ ನನ್ನ ಅಜ್ಜಿಗೂ ತಡೆಯಲಾರದಷ್ಟು ನೋವು ಈ ಸಂಕಟವನ್ನು ನನ್ನ ಮಾವ ಒಂದು ಒಳ್ಳೆಯ ಸುಳ್ಳಿನಿಂದ ನನ್ನನ್ನು ಕಾಪಾಡುತ್ತಿದ್ದರು ಪೂರ್ವಕಾಲದ ನೀತಿ ಸೂತ್ರಕಾರರು ಐದು ಸಂದರ್ಭಗಳಲ್ಲಿ ಸುಳ್ಳು ಹೇಳಿದರೆ ಪಾತಕವಲ್ಲವೆಂದು ಪರವಾನಾಗಿ ಕೊಟ್ಟಿದ್ದಾರೆ ಪಂಚ ಋತಾನ್ಯಾಹುರ ಪಾತಕಾನಿ ನನ್ನ ಮಾವ ನಾನು ಸೇರಿ ಮಾಡಿದ ಸುಳ್ಳು ಈ ಐದರಲ್ಲಿ ಸೇರಿಲ್ಲ ನನ್ನ ಮಾವನ ಪರೆಯ ಅದು ಪಾತಕವಲ್ಲವೆಂದು ನನಗೆ ಸಿದ್ಧವಾಗಿದೆ ಆದರೆ ನನ್ನ ಪಾಲು ಪಾತಕವಲ್ಲದೆ ಹೋಗಿದ್ದಿದ್ದರೆ ನನ್ನ ಲೆಕ್ಕಾಚಾರ ಎಷ್ಟು ನಗೆಗೀಡಾಗುತ್ತಿರಲಿಲ್ಲ ಕೊಂಚ ಕಾಲದ ನನ್ನ ತಂದೆ ಈ ನಮ್ಮ ಕತಲೆಕೋಣೆ ಉಪಾಯವನ್ನು ಕಂಡು ನನಗೂ ನನ್ನ ಮಾವನಿಗೂ ಇಬ್ಬರಿಗೂ ತಕ್ಕ ಶಾಸ್ತಿಗಳನ್ನು ಕರೆಸಲಿಸಿದರು ಚಂದ್ರಶೇಖರ ಶಾಸ್ತಿಗಳು. ನಮ್ಮ ಹೆಡ್ ಮಾಸ್ಟರ್ ಆಗಿದ್ದ ವೇದಮೂರ್ತಿ ಚಂದ್ರಶೇಖರ ಶಾಸ್ತ್ರಿಗಳವರನ್ನು ಕುರಿತು ಬೇರೆಯಾಗಿ ಬರೆದಿದ್ದೇನೆ ಜ್ಞಾಪಕ ಚಿತ್ರಶಾಲೆ ಆಯ್ದು ಅವರು ಸ್ಕೂಲಿನ ಕಟ್ಟಡದಲ್ಲಿ ನಮಗೆ ಕಲಿಸಿದ ವಿದ್ಯೆ ಎಷ್ಟು ದೊಡ್ಡದೋ ಅವರು ಸ್ಕೂಲಿನ ಹೊರಗೆ ಗುಡಿಯಲ್ಲಿ ಮನೆಯಲ್ಲಿ ಬೀದಿಯಲ್ಲಿ ಪೇಟೆಯಲ್ಲಿ ವಿದ್ಯೆಯೆಂದು ಹೆಸರಿಡದೆ ಕಲಿಸಿದ ವಿದ್ಯೆ ಅಷ್ಟು ದೊಡ್ಡದು ಇನ್ನೂ ದೊಡ್ಡದೆಂದೇ ಹೇಳಬಹುದು ಅವರೇ ನಿಜವಾದ ಗುರುಗಳು ಸ್ಫುಟವಾದ ಉಚ್ಚರಣೆ ಸಂದರ್ಭಯೋಗ್ಯವಾದ ಪದ ಅದೆಗಳ ಜೋಡನೆ ಮಾತಿನ ಅರ್ಥ ಸ್ವಾರಸ್ಯ ಇವು ಅವರ ಸಾಹಿತ್ಯ ಪಾಠದಲ್ಲಿನ ಮುಖ್ಯಾಂಶಗಳು ಅವರ ಕಾವ್ಯವಾಚನ ಸೌಂದರ್ಯವು ಶ್ಲೋಕ ಹೇಳುವುದರ ಸೌಂದರ್ಯವೂ ಅದೇ ತರನದ್ದು ಹೃದಯಂಗಮವಾದದ್ದು ಅವರ ವೇದ ಪಾಠ ಕ್ರಮವೂ ಹಾಗೆಯೇ ಬ್ರಹ್ಮಾತ್ಮನ್ವ ದಸೃಜತ ಆತ್ಮರಕ್ಷಾ ಮಂತ್ರಗಳನ್ನು ನಾನು ಮೊದಲು ಅವರ ಬಾಯಿಂದ ಕೇಳಿ ಮೈಮರೆದ್ದು ಈಗಲೂ ಜ್ಞಾಪಕದಲ್ಲಿದೆ ಅವರ ಕೈಯಲ್ಲಿದ್ದ ರೂಲುಕಟ್ಟಿಗೆ ಅದರಿಂದ ನಮ್ಮ ಗಿನ್ನುಗಳ ಮೇಲೆ ಬೀಳುತ್ತಿದ್ದ ಪೆಟ್ಟು ಒಂದು ಕಡೆ ಅವರು ಮಾಡಿದ ಅಡಿಗೆಯ ಗಮಲು ರುಚಿ ಮತ್ತು ಬಡಿಸಿದ ಆದರಣೆ ಇದು ಒಂದು ಕಡೆ ಅವರ ಆಚಾರ ನಿಷ್ಠೆ ಒಂದು ಕಡೆ ಅವರು ವಿಧ ನಮಗೆ ಬೈಯುತ್ತಿದ್ದ ವೈಚಿತ್ರ್ಯ ಒಂದು ಕಡೆ ಹೀಗೆ ನಾಲ್ಕು ಕಡೆಯಿಂದಗಳಿಂದಲೂ ನಮಗೆ ಅವರಲ್ಲಿ ಭಯ ಸಮನ್ವಿತವಾದ ಮೆಚ್ಚುಗೆ ಮೆಚ್ಚುಗೆಯೊಳಗೂಡಿದ ಭಯ ವಿದ್ಯಾರ್ಥಿ ಏನಾದರೂ ತಪ್ಪು ಉತ್ತರ ಹೇಳಿದರೆ ಅಥವಾ ಸ್ನೇಹಿತರಾದರೂ ಅಸಂಬದ್ಧವನ್ನಾಡಿದರೆ ನಮ್ಮ ಶಾಸ್ತ್ರಿಗಳು ದಿವ್ಯಹ ಎನ್ನುವರು ನಾವು ನೆಲದೊಳಕ್ಕೆ ಇಳಿದು ಹೋಗಬೇಕೆನಿಸುವುದು ಒಂದೊಂದು ಸಾರಿ ಬಹು ಚೆನ್ನಾಗಿದೆ ಹತ್ತು ಮುಖ ತೊಳೆದುಕೊಂಡ ಹಾಗೆ ಎನ್ನುವರು ಹೀಗೆ ಎಷ್ಟೋ ಹೇಳಬಹುದು ಅವರ ವಿಷಯ ನಂಜುಂಡಯ್ಯನವರು ನನ್ನ ತಂದೆ ಚಂದ್ರಶೇಖರ ಶಾಸ್ತ್ರಿಗಳ ಕೈ ಕೆಳಗೆ ಸಹೋ ಸಹಾಯೋಪಾಧ್ಯಾಯರಾಗಿದ್ದರು ಅವರು ಚಂದ್ರಶೇಖರ ಶಾಸ್ತ್ರಿಗಳನ್ನು ತಮ್ಮ ಸ್ವಂತ ಗುರುಗಳಾದ ನಂಜುಂಡಯ್ಯನವರಿಗೆ ಸಮಾನರಾದವರೆಂದು ಹೊಗಳುತ್ತಿದ್ದರು ಆ ನಂಜುಂಡಯ್ಯ ಎಂಬುವರನ್ನು ನಾನು ಕಾಣೆ ಅವರು ನನಗೆ ಒಂದು ಅಪಕೀರ್ತಿ ತಂದುಕೊಟ್ಟರು ನಾನು ಹುಟ್ಟಿದ ದಿವಸವೋ ಅದರ ಅವರ ಹಿಂದಿನ ದಿವಸವೋ ನಂಜುಂಡಯ್ಯನವರು ತೀರಿಕೊಂಡರಂತೆ ಇದನ್ನು ನಮ್ಮ ತಂದೆ ಸ್ಮರಿಸಿ ನಮ್ಮ ಗುರುಗಳನ್ನು ನುಂಗಿ ಹುಟ್ಟಿದವನು ಇವನು ಎಂದು ನನ್ನನ್ನು ಮುದಲಿಸುತ್ತಿದ್ದರು ನಂಜುಂಡಯ್ಯನವರ ಶಿಷ್ಯರಲ್ಲಿ ನನ್ನ ತಂದೆಯ ಸ್ನೇಹಿತರಾದ ವೇಗ ಮಡುಗು ಶೀನಪ್ಪ ಎಂಬ ಆತ ಇನ್ನೊಬ್ಬರು ಅವರಿಬ್ಬರು ನಂಜುಂಡಯ್ಯನವರು ಕಾವ್ಯಪಾಠ ಮಾಡಿಸಿ ಅವರಿಬ್ಬರಿಗೂ ನಂಜುಂಡಯ್ಯನವರು ಕಾವ್ಯಪಾಠ ಮಾಡಿಸಿದ್ದರಂತೆ ನನ್ನ ತಂದೆ ತಂದೆಗೂ ಶೀನಪ್ಪನವರಿಗೂ ಹಳೆಯ ಕನ್ನಡ ಕಾವಿಗಳಲ್ಲಿ ತುಂಬಾ ಉತ್ಸಾಹ ಜಗಿನಿ ಭಾರತ ಕುಮಾರ ಭಾರತ ರಾಜಶೇಖರ ವಿಲಾಸ ಹರಿಶ್ಚಂದ್ರ ಚಂಪು ಈ ಕವಿಗಳನ್ನು ನನ್ನ ತಂದೆ ಓದುವರು ಶೀನಪ್ಪನವರು ವ್ಯಾಖ್ಯಾನ ಮಾಡುವರು ಅಥವಾ ಶೀನಪ್ಪನವರು ಓದುವರು ನನ್ನ ತಂದೆ ಅಥವಾ ಹೇಳುವರು ಇದನ್ನು ನಾನು ಕೇಳಿದ್ದೇನೆ ಶೀನಪ್ಪನವರಿಗೆ ಶಬ್ದಾಲಂಕಾರಗಳಲ್ಲಿ ತುಂಬಾ ಉತ್ಸಾಹ ಪಾವನತುಲಾ ಭರಣಮು ಭರಣಂ ಮಂ ಕೆತ್ತ ಬಲ್ಗತ್ತಲೆಗೆ ಇಂಥ ವಾಕ್ಯಗಳು ಬಂದಾಗ ಬಲಗೈಯ ತರ್ಜನಿ ಮಧ್ಯಮ ಬೆಳ್ಳುಗಳನ್ನು ತರ್ಕ ರೀತಿಯಲ್ಲಿ ತಿರುಗಿಸಿಕೊಂಡು ಆವೇಶದಿಂದ ಅರ್ಥ ಹೇಳುವರು ಇದನ್ನು ಕೇಳುವುದಕ್ಕಲ್ಲದೆ ನೋಡುವುದಕ್ಕೂ ನಮಗೆ ಸಂತೋಷ ಶೀನಪ್ಪನವರಿಗೆ ನಸ್ಯದ ಚಟ ಹೆಚ್ಚಾಗಿತ್ತು ಹುಡುಕುವ ಪ್ರಕರಣದಿಂದ ಅವರ ಕಾವ್ಯ ಇನ್ನಷ್ಟು ಸ್ವಾರಸ್ಯ ಬರುತ್ತದೆ ಪದಪದವನ್ನು ಹೀಗೆ ಬಿಡಿಸಿ ಹಾಗೆ ಬಿಡಿಸಿ ಹೀಗೊಂದು ಅರ್ಥ ಹಾಗೊಂದು ಅರ್ಥ ತೋರಿಸುವರು ಉದ್ಯೋಗದಲ್ಲಿ ಶಿನಪನವರು ಶೀನಪ್ಪನವರು ಬಳಶಾನುಭೋಗರು ಅವರಿಗಿದ್ದ ಕಾವ್ಯಜ್ಞಾನ ನನ್ನ ಕಾಲದ ಪದವೀಧರರಿಗಿದ್ದರೆ ದೇಶಕ್ಕೆ ಎಷ್ಟೋ ಸಂತೋಷ ದೊರೆಯುತ್ತಿತ್ತು ಮಹಾ ಮಹೋಪಾಧ್ಯಾಯ ರಾ ನರಸಿಂಹಾಚಾರ್ಯರು ಆಡುತ್ತಿದ್ದ ಒಂದು ಮಾತು ಜ್ಞಾಪಕಕ್ಕೆ ಬರುತ್ತದೆ ನಿಮ್ಮ ಕಾಲದ ದೊಡ್ಡ ಮನುಷ್ಯರೇನಪ್ಪ ಮಹಾಸಂಪನ್ನರು ಸಂಗೀತ ಶತ್ರುಗಳು ಶಾರದಾ ವೈದ್ಯಗಳು ಬಹುಮುಖ್ಯತೆ ನಮ್ಮ ಕಾಲದಲ್ಲಿ ಆ ನಂಜುಂಡಯ್ಯನವರಂತ ರಸಿಕ ವಿದ್ವಾಂಸರನ್ನು ಹೆಡ್ ಮಾಸ್ಟರ್ ಕೆಲಸಕ್ಕೆ ತರೋದು ಹೇಗೆ ನಂಜುಂಡಯ್ಯನವರು ಕನ್ನಡದಲ್ಲಿ ಹೇಗೋ ತೆಲುಗಿನಲ್ಲೂ ಹಾಗೆಯೇ ದೊಡ್ಡ ವಿದ್ವಾಂಸರು ನಮ್ಮ ತೆಲುಗು ಸ್ಕೂಲಿನ ಹೆಡ್ ಮಾಸ್ಟರು ತಿರುವೆಂಗಡಯ್ಯನವರು ನಂಜುಂಡಯ್ಯನವರ ಶಿಷ್ಯರು ಆಂಧ್ರದಲ್ಲಿ ನಂಜುಂಡಯ್ಯನವರಿಗೆ ಸಂಸ್ಕೃತ ಪಾಂಡಿತ್ಯ ಚೆನ್ನಾಗಿತ್ತು ಅವರಿಗೆ ಕೊಂಚ ಇಂಗ್ಲಿಶು ಕೂಡ ಬರುತ್ತಿತ್ತಂತೆ ಅವರಿಗೆ ವರ್ಣಚಿತ್ರ ಶಿಲ್ಪಗಳ ಪರಿಚಯ ಚೆನ್ನಾಗಿತ್ತಂತೆ ಅವರಿಗೆ ಪತ್ನಿವಿಯೋಗವಾಗಿತ್ತು ಆ ಪತ್ನಿಯ ಪ್ರತಿಮೆಯೊಂದನ್ನು ತಮ್ಮ ಕೈಯಿಂದ ಮಾಡಿ ಅದನ್ನು ವರ್ಣಗಳಿಂದ ಅಲಂಕರಿಸಿ ಮೇಜಿನ ಮೇಲಿಸಿಕೊಂಡಿರುತ್ತಿದ್ದರಂತೆ ಆ ಅವರು ಊರಿನ ಜನರಿಗೆಲ್ಲ ಗೌರವಾರ್ಹರಾಗಿದ್ದರು ಶುಭ್ರವಾದ ದೋತ್ರ ಅಂಗರೇಕು ರುಮಾಲುಗಳನ್ನು ಧರಿಸುವರು ಅವರು ಪೇಟೆಯಲ್ಲಿ ಹೋಗುತ್ತಿದ್ದಾಗ ಅಂಗಡಿ ಅಂಗಡಿಯ ಯಜಮಾನರು ಎದ್ದು ನಿಂತು ನಮಸ್ಕರಿಸಿ ಆಮೇಲೆ ತಮ್ಮ ಗಿರಾಕಿಗಳನ್ನು ನೋಡುವರು ಹೀಗಿತ್ತು ಆಗಿನ ವಿದ್ಯಾ ಗೌರವ ಮತ್ತು ಸೌಜನ್ಯ ಗೌರವ